ಈಗ ದಾಸರು ಸ್ವಹಂಕಾರ ಖಂಡನೆ ಮಾಡಿ ಬುದ್ಧಿ ಬುದ್ಧಿವಿದ್ಯಾ ಬಲದೆ ಇಳಿದ ಶುದ್ಧ ಕಾವ್ಯವಿದಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲಭುದರಿಂದ ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದದ್ದದಲ್ಲಿ ನುಡಿದನು ಅಪದ್ಧಗಳ ನೋಡದಲ್ಲಿ ಕಿವಿಗೊಟ್ಟಾಲಿಪುದು ಈ ಹರಿಕತಾಮೃತ ಸಾರ ಭಗವಂತನ ಪ್ರೇರಣೆಯಿಂದ ರಚಿತವಾಗಿರುವಂಥ ಪಾವನ ಕೃತಿ ಇದನ್ನು ಸ್ಮರಣೆ ಮಾಡಿದರೆ ಹೆಸರೇ ಹರಿಕತಾಮೃತ ಸಾರ ಹರತಿ ಆಹರತಿ ಇತಿಹರಿಹೀನ್ ಹೀಗೆ ಭಗವಂತ ಪಾಪವನ್ನ ಪಾಪವನ್ನು ಹರಿಯನ್ನು ಶಬ್ದವನ್ನು ಜ್ಞಾನ ಅನುಸಂಧಾನ ಪೂರ್ವಕವಾಗಿ ಉಚ್ಚಾರ ಮಾಡಿದರೆ ಪರಿಹಾರ ಮಾಡ್ತಾನೆ ಕಳೀತಾನೆ ಅಂತ ತಿಳಿಸ್ತಾರೆ ಇದು ಬುದ್ಧಿಬಲ ವಿದ್ಯಾಬಲಗಳಿಂದ ಪೀಳಿರ್ತಕ್ಕಂಥ ಶುದ್ಧವಾದ ಕಾವ್ಯ ಅಲ್ಲ ಅಂತ ಸ್ವಹಂಕಾರ ಖಂಡನೆ ಮಾಡ್ಕೊಂಡು ಹೇಳ್ತಾರೆ ನಾನು ಉತ್ತಮ ತತ್ವ ಪದ್ಧತಿಯನ್ನು ಜ್ಞಾನಿಗಳಿಂದ ತಿಳಿದಿರ್ತಕ್ಕಂಥ ಮಾನವನೂ ಅಲ್ಲ ಮಧ್ವಬಲ್ಲವನಾಗಿರ್ತಕ್ಕಂಥ ಭಗವಂತ ತಾನೇ ಹೃದಯದಲ್ಲಿ ನೆಲೆಸಿದ್ದು ನುಡಿಸಿದ ರೀತಿಯಲ್ಲಿ ನಾನು ನುಡಿದಿದ್ದೀನಿ ಇದರಲ್ಲಿ ಅಬದ್ಧಗಳೇನಾದ್ರು ಇದ್ದರೆ ಅದನ್ನು ನೋಡದೆ ಜ್ಞಾನಿಗಳು ಇದನ್ನು ಕಿವಿಗೊಟ್ಟು ಆಲಿಪುದು ಶ್ರವಣ ಮಾಡಬೇಕು ಈ ಪದ್ಯದಲ್ಲಿ ದಾಸರು ಸ್ವಹಂಕಾರ ಜೊತೆಗೆ ಶ್ರೇಷ್ಠವಾಗಿರ್ತಕ್ಕಂಥ ವಿನಯವನ್ನು ಯಾವ ರೀತಿಯಾಗಿ ಹೊಂದಿಸ್ಕೋಬೇಕು ಅಂತೋರಿಸ್ತಾರೆ ಕಾವ್ಯ ರಚನೆಗೆ ಬುದ್ಧಿಬಲ ವಿದ್ಯಾಬಲಗಳು ಬೇಕು ಆದರೆ ಅವು ಇದರಲ್ಲಿಲ್ಲ ಬರೆಯುವವನು ಜ್ಞಾನಿಗಳಿಂದ ತತ್ವ ಪದ್ಧತಿಯನ್ನು ತಿಳಿದಿರಬೇಕು ತಾವು ಹಾಗೆ ತಿಳಿದವರಲ್ಲ ಆದರೂ ಕೂಡ ಭಗವಂತನ ಅನುಗ್ರಹದಿಂದ ಇದು ರಚಿತವಾಗಿದೆ ಜ್ಞಾನಿಗಳಿಗೆ ಶ್ರವಣೀಯ ಅಂತ ತಿಳಿಸ್ತಾರೆ ಇದು ಬುದ್ಧಿವಿದ್ಯೆಗಳ ಹಿನ್ನೆಲೆ ಇಲ್ಲದ ಕಾವ್ಯ ಅಂತ ಅರ್ಥ ಅಲ್ಲ ಅವರು ಹೇಳಿದ್ದು ಆದರೆ ಬುದ್ಧಿವಿದ್ಯಾಬಲಗಳೇ ಇದರ ರಚನೆಯ ಮುಖ್ಯ ಸಾಧನ ಅಲ್ಲ ಅಂತ ಅರ್ಥ ಅದರಂತೆ ನಾನು ಕೇವಲ ಜ್ಞಾನಿಗಳಿಂದ ಕೇಳಿರ್ತಕ್ಕಂಥ ಮಾನವನಲ್ಲ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಬ್ರಹ್ಮಜ್ಞಾನಿ ಅನ್ನೋ ಅರ್ಥವನ್ನು ಕೂಡ ಹೀಗೆ ಮುಖ್ಯವಾಗಿ ದೈವ ಬಲವನ್ನೇ ಆಶ್ರಯ ಮಾಡಿರುವಂತಹ ತತ್ವಜ್ಞಾನಿಗಳಾಗಿದ್ದರಿಂದ ತಮ್ಮ ಮಾತು ಸಜ್ಜನರಿಗೆ ಗ್ರಾಹ್ಯ ಅಂತ ನ್ಯಾಯಸುದೆಯಲ್ಲಿ ತಿಳಿಸುವಂಥ ಶ್ಲೋಕದ ಯಥಾವತ್ ಅನುವಾದ ನ ಶಬ್ದ ಅಬ್ದವು ನ ಚ ನಿಗಮ ಚರ್ಚಾಸು ಚತುರಾಹ ಅಂಥೇಳಿ ಟೀಕಾಕೃತ್ಪಾದರು ನ್ಯಾಯಸುದೆಯಲ್ಲಿ ಏನು ಹೇಳ್ತಾರಲ್ಲ ಅದರ ಅನುವಾದವನ್ನೇ ಇಲ್ಲಿ ತಿಳಿಸ್ತಾರೆ ಆದ್ದರಿಂದ ಮಧ್ವವವಲ್ಲಭನಾಗಿರ್ತಕ್ಕಂಥ ಭಗವಂತ ತಾನೇ ನನ್ನ ಹೃದಯದೊಳಗೆ ನಿಂತು ಈ ಕಾವ್ಯವನ್ನು ರಚನೆ ಮಾಡಿಸಿಯಾನೆ ಭಗವಂತ ನುಡಿಸಿರೋದ್ರಿಂದಲೇ ಇದರಲ್ಲಿ ಅಬದ್ಧಗಳು ಅನ್ನೋದು ಇಲ್ಲವೇ ಇಲ್ಲ ಆದ್ದರಿಂದ ನಿಸ್ಸಂಶಯವಾಗಿ ಜ್ಞಾನಿಗಳನ್ನು ಇದನ್ನು ಗಮನ ಆಧಾರದಿಂದ ಕೇಳಬೇಕು ದೇವರೇ ನುಡಿಸಿರ್ತಕ್ಕಂಥ ಅನುಸಂಧಾನ ಇರುವ ಮಾತುಗಳು ಸರ್ವಥ ಅಬದ್ಧ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕೂಡ ಸೂಚನೆ ಮಾಡ್ತಾರೆ ಋಷೀಣಾಂ ಪುನರಾಧ್ಯಂ ವಾಚ ಅರ್ಥೋನುಧಾವತೆ ಇಲ್ಲಿ ಭಗವಂತ ತತ್ವ ಪ್ರತಿಪಾದಕವಾಗಿರುವಂಥ ವಾಕ್ಯಗಳು ಅಕಸ್ಮಾತ್ತಾಗಿ ವ್ಯಾಕರಣಾದಿಶಾಸ್ತ್ರಗಳಿಗೆ ಏನಾದರೂ ವಿರುದ್ಧ ಕಂಡು ಬಂದರೂ ಅವುಗಳ ಪ್ರಾಮಾಣ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಇಲ್ಲ ಯಾಕೆಂದರೆ ಭಗವಂತನೇ ನನ್ನೊಳಗೆ ನಿಂತು ನುಡಿಸಿರೋದ್ರಿಂದ ಇದರಲ್ಲಿ ಅಬದ್ಧಗಳನ್ನು ಹುಡುಕೋದಕ್ಕೆ ಹೋಗಬೇಡ್ರಿ ಅದನ್ನು ಬಿಟ್ಟು ಅಪದ್ದಗಳ ನೋಡದಲ್ಲಿ ಕಿವಿಗೊಟ್ಟು ಹಾಲಿಬ್ಬೋದು ಸೂರರು ಅಥವಾ ಬುಧರು ಬುದ್ಧಿ ಅಂದರೆ ಪ್ರತಿಭೆ ಕೇಳಿ ಕಲ್ತ್ಕೊಂಡು ಬಂದಿದ್ದಲ್ಲ ಅದು ತಾನಾಗಿ ಇರುವಂಥದ್ದು ಅದಿಲ್ಲದೇ ಇದ್ದರೆ ಕೇವಲ ಕಲಿತು ಬಂದ ವಿದ್ಯೆಯಿಂದ ಕಾವ್ಯರಚನೆ ಮಾಡೋದು ಸಾಧ್ಯ ಇಲ್ಲ ವಿದ್ಯೆ ಅಂದರೆ ಕಲಾಚಾತುರ್ಯ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಕಾವ್ಯ ಕಲಿಯು ಕೂಡ ಒಂದು ಅದಿಲ್ಲದೆ ಇದ್ದರೂ ಕಾವ್ಯರಚನೆ ಅನ್ನೋದು ಸಾಧ್ಯ ಆಗಲ್ಲ ಕವಿ ಪ್ರತಿಭೆಯಿಂದ ಕಾವ್ಯ ವಸ್ತುವನ್ನು ತಿಳ್ಕೊಂಡು ಅದರ ರಸವನ್ನು ಹೃದಯದಲ್ಲಿ ಅನುಭವಿಸ್ಕೊಂಡೇ ಚಾತುರ್ಯದಿಂದ ಪದಗಳನ್ನು ಆರಿಸ್ಕೊಂಡು ವಾಕ್ಯ ರಚನೆಯನ್ನು ಮಾಡಬೇಕು ವಾಕ್ಯಗಳನ್ನು ಚಾತುರ್ಯದಿಂದ ಚಮತ್ಕಾರದಿಂದ ಜೋಡಿಸಿ ಕಾವ್ಯರಚನೆಯನ್ನು ಮಾಡಬೇಕು ಕಾವ್ಯ ವಸ್ತುವನ್ನು ಅನ್ನೋ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನೋಡದೇ ಇದ್ದವನು ಎಷ್ಟೇ ಚಾತುರ್ಯದಿಂದ ಪದವಾಕ್ಯಗಳನ್ನು ಜೋಡಣೆ ಮಾಡಿದರೂ ಕೂಡ ಅದು ನೀರಸ ಆಗತ್ತೆ ಪದಗಳನ್ನು ಜೋಡಿಸುವಂತಹ ಕಲೆ ಇಲ್ಲದೇ ಇದ್ದವರು ಅವನ ಮಾತಿನಲ್ಲಿ ಬರವಣಿಗೆಯಲ್ಲಿ ರಸ ಅನ್ನೋದು ಆಸ್ವಾದನೆ ಮಾಡೋದು ಸಾಧ್ಯ ಇಲ್ಲ ಹೀಗಾಗಿ ಕಾವ್ಯ ರಚನೆಗೆ ವಿದ್ಯೆಯೂ ಬೇಕು ಬುದ್ಧಿಯೂ ಬೇಕು ಅರ್ಥವನ್ನು ಸಮರ್ಥವಾಗಿ ಅಭಿವ್ಯಕ್ತಿ ಮಾಡಬಲ್ಲುವಂಥದ್ದೇ ಶಬ್ದ ಶಬ್ದದಿಂದ ಸವಿಯುವಂತಹ ರಸ ಎರಡೂ ಸೇರಿದರೆ ಸಾಹಿತ್ಯ ಅಂತ ಕರೆಸ್ಕೊಳತ್ತೆ ಕಾವ್ಯ ಅಂತ ಕರೆಸ್ಕೊಳುತ್ತೆ ಹೂವಿನಲ್ಲಿ ಪರಿಮಳದಂತೆ ಶಬ್ದದಲ್ಲಿ ರಸ ಅನ್ನೋದು ಚಾತುರ್ಯದಿಂದ ಜೋಡಿಸಿರ್ತಕ್ಕಂಥ ಶಬ್ದದಿಂದ ಪ್ರತಿಭೆಯಲ್ಲಿ ಕಂಡ ರಸಾನುಭವ ಮೂಡು ಬಂದರೆ ಅದು ಸಾಹಿತ್ಯ ಆಗತ್ತೆ ಕಾವ್ಯ ಆಗತ್ತೆ ಜಗನ್ನಾಥ ದಾಸರಲ್ಲಿ ಈ ಪ್ರತಿಭೆ ಚಾತುರ್ಯ ಈ ಅಂಶಗಳು ಕೂಡ ಇರುವಂಥದ್ದು ಸಹೃದಯರಿಗೆ ಈ ರೀತಿಯಾಗಿರುವಂಥ ಎರಡೂ ಕಲೆಗಳು ಇರುತ್ತೆ ಆದ್ದರಿಂದ ದಾಸರು ಭಾಮಿನಿ ಷಟ್ಪದಿಯಲ್ಲಿ ಈ ಕಾವ್ಯದ ಪ್ರವಾಹವನ್ನೇ ಹರಿಸ್ತಾರೆ ವಿನಯದಿಂದ ಸ್ವಹಂಕಾರ ಖಂಡನೆ ಮಾಡಿಕೊಂಡು ನನ್ನಲ್ಲಿ ಪ್ರತಿಭೆಯೂ ಇಲ್ಲ ಬುದ್ಧಿಯೂ ಇಲ್ಲ ವಿದ್ಯೆಯೂ ಇಲ್ಲ ಅಂತ ಹೇಳ್ತಾರೆ ತತ್ವ ಸುಪದ್ಧತಿಗಳು ಅಂದರೆ ತತ್ವ ತತ್ವಶಾಸ್ತ್ರಗಳು ಅವುಗಳು ಬುಧರಿಂದ ಜ್ಞಾನಿಗಳಿಂದ ಕೇಳಿ ತಿಳ್ಕೊಂಡವರೇ ದಾಸರಾಯರು ವಿನಯದಿಂದ ನಾನು ತಿಳಿದವನಲ್ಲ ತತ್ವಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿರುವಂತಹ ಪ್ರಾಚೀನರಿಂದ ಅಂತಹ ಗ್ರಂಥ ರಚನೆಯ ವಿಧಾನವನ್ನು ಕೇಳಿ ತಿಳ್ಕೊಂಡು ನಿರಂತರ ಅಭ್ಯಾಸ ನಿರಂತರ ಅಭ್ಯಾಸವನ್ನು ಮಾಡಬೇಕು ಪ್ರತಿಭೆ ಚಾತುರ್ಯಗಳನ್ನು ಕಾವ್ಯರೂಪದಲ್ಲಿ ಬಿಂಬಿಸಲಿಕ್ಕೆ ನಿರಂತರ ಪ್ರಯೋಗ ಮಾಡಬೇಕು ಅದೇ ಹುಟ್ಟು ಕವಿಯಲ್ಲಿ ಮೊದಲಿಗೆ ಇರುವಂತ ಪ್ರತಿಬೇಯ ಜೊತೆಗೆ ಸುತ್ತಲಿರುವಂತ ಸುಂದರ ಪ್ರಪಂಚವನ್ನು ಪ್ರಾಚೀನ ಶಾಸ್ತ್ರ ಕಾವ್ಯಗಳನ್ನು ಸೂಕ್ಷ್ಮವಾಗಿ ಕಂಡು ಅದರಲ್ಲಿ ತನ್ನಮಯರಾಗಿ ಅನುಭವವನ್ನು ಪಡ್ಕೊಂಡು ಸುಂದರ ಶಬ್ದಗಳಲ್ಲಿ ಅದನ್ನು ಮನಮಿಡಿಯುವಂತೆ ಸೆರೆಹಿಡಿಯುವಂತಹ ಚಾತುರ್ಯವನ್ನು ಹೊಂದಿರಬೇಕು ಕಾವ್ಯ ರಚನೆಯ ವಿಧಾನವನ್ನು ಜ್ಞಾನಿಗಳಿಂದ ತಿಳಿದು ಅಭ್ಯಾಸವನ್ನು ಮಾಡಿರಬೇಕು ಈ ಮೂರೂ ಇದ್ದಾಗ ಉತ್ತಮವಾಗಿರ್ತಕ್ಕಂಥ ಒಂದು ಕಾವ್ಯ ಕೃತಿ ಅವರಿಂದ ಹೊರಹೊಮ್ಮತ್ತೆ ಇಲ್ಲಿ ಜಗನ್ನಾಥದಾಸರು ಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಮಾಡಿದವರೇ ಅನೇಕ ಪದ ಪದ್ಯ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ ವಿನಯದಿಂದ ಇದ್ಯಾವುದೂ ನನಗೆ ತಿಳಿದಿಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದವನಲ್ಲ ಬುದ್ಧಿ ವಿದ್ಯಾ ಬಲದಿ ಪೇಳಿದ್ದಲ್ಲ ಅಂತ ಇತ್ಯಾದಿ ಎಲ್ಲವನ್ನು ಹೇಳ್ತಾರೆ ಎಲ್ಲವನ್ನು ಅರಿತವರೆ ಅವರ ಜೀವನ ಚರಿತ್ರೆಯಲ್ಲಿ ನೋಡುವಾಗ ಬಾಲ್ಯದಲ್ಲೇ ಅಪ್ರತಿಮ ಭಾಷಾ ಪಾಂಡಿತ್ಯ ಸಂಸ್ಕೃತ ಕನ್ನಡ ಭಾಷೆಯಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಪಾಂಡಿತ್ಯ ಇತ್ತು ಆಶು ಕವಿತೆಯನ್ನು ರಚನೆ ಮಾಡ್ತಿದ್ದರು ವರದೇಂದ್ರ ಪಂಚರತ್ನ ಅಂತ ಐದು ಶ್ಲೋಕಗಳ ಐದು ಬೇರೆ ಬೇರೆ ವಿವಿಧ ವೃತ್ತಿಗಳಲ್ಲಿ ಐದು ಬೇರೆ ಬೇರೆ ವಿಷಯ ವಸ್ತುಗಳನ್ನು ಇಟ್ಟು ರಚನೆ ಮಾಡಿ ವರದೇಂದ್ರರು ಅವರ ಅಂತರ್ಯಾಮಿಯಾಗಿರುವಂತಹ ವೈದೇವರು ವೈದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಚರಿತ್ರೆ ಚರಿತ್ರೆಯಲ್ಲಿ ಕೇಳ್ತೀವಿ ಅದೇ ರೀತಿಯಾಗಿ ಸತ್ಯಬೋಧರನ್ನು ಕುರಿತು ಐದು ಶ್ಲೋಕಗಳನ್ನು ರಚನೆ ಮಾಡಿದ್ದು ಹೀಗೆ ಅನೇಕ ಅವರ ಕೃತಿಗಳನ್ನು ನೋಡ್ತೀವಿ ಆದರೂ ಕೂಡ ಸ್ವಹಂಕಾರ ಖಂಡನೆ ಮಾಡಿಕೊಂಡು ನನಗೇನೂ ತಿಳಿದಿಲ್ಲ ಅಂತ ಹೇಳ್ತಾರೆ ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದ ದಲಿ ಅಂತ ಭಗವಂತನ ವಿಶಿಷ್ಟ ಅನುಗ್ರಹಕ್ಕೆ ಪಾತ್ರನಾಗಿರುವಂಥ ಒಬ್ಬ ಕವಿ ಉದ್ದೇಶಪೂರ್ವಕವಾಗಿ ಒಂದು ಕಾವ್ಯವನ್ನು ನಿರ್ಮಾಣ ಮಾಡಬೇಕೆ ಅಂತ ಸಿದ್ಧ ಆಗದೇ ಇದ್ದರೂ ಅವನ ಪುಣ್ಯ ಪರಿಪಕ್ವತೆಯಿಂದ ಕಾವ್ಯ ಕಲೆ ಅವನನ್ನು ತಾನಾಗಿ ಹುಡುಕೊಂಡು ಬರತ್ತೆ ಅವನ ಹೃದಯದಲ್ಲಿ ತುಂಬಿರ್ತಕ್ಕಂಥ ಪೂರ್ಣ ಅನುಭವ ಪೂರ್ವಾನುಭವ ಅಭ್ಯಾಸ ಎಲ್ಲವೂ ಕೂಡ ಪಾಕಗೊಂಡು ಸಮ್ಮಿಳನವಾಗಿ ಕಲ್ಪನಾ ಶಕ್ತಿ ಚಾತುರ್ಯ ಇದೆಲ್ಲ ಒಟ್ಟು ಸೇರಿದಾಗ ಎಲ್ಲವನ್ನು ಸುಂದರವಾದ ಶಬ್ದಗಳ ಮೂಲಕ ಹೊರಗೆ ಹಾಕಬೇಕು ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ ಅಂತ ಅನ್ನುವಂಥ ಸ್ಥಿತಿಯೇ ತಲುಪ್ತಾನೆ ಆ ಕವಿ ಕವಿಗೆ ಆಗ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ ಛಂದಸ್ಸು ಹೀಗಿರಬೇಕು ಪದಗಳ ಜೋಡಣೆ ಹೀಗಿರಬೇಕು ಪ್ರಾಸ ಹೀಗಿರಬೇಕು ಅಲಂಕಾರವನ್ನು ಈ ರೀತಿಯಲ್ಲಿ ಪ್ರಯೋಗ ಮಾಡಬೇಕು ಈ ರೀತಿಯಾಗಿ ಅವನು ಏನು ಯೋಚನೆಯನ್ನು ಮಾಡೋದಿಲ್ಲ ಕವಿ ನಾರಾಯಣಪ್ಪ ಹೇಳುವಂತೆ ಹಲಗೆ ಬಳಪ ಇದೆಲ್ಲ ಹಿಡ್ಕೊಳ್ಳೋದಿಲ್ಲ ಮದುವವಲ್ಲಭ ತಾನೇ ರಾಗ ತಾಳ ಲಯ ಪ್ರಾಸಬದ್ಧವಾಗಿರ್ತಕ್ಕಂಥ ಸರಳ ಸುಂದರವಾಗಿರ್ತಕ್ಕಂಥ ಕಾವ್ಯವನ್ನು ಒಳಗಿದ್ದು ನುಡಿಸ್ತಾನೆ ಅದರಂತೆ ಈ ಹರಿಕಥಾಮೃತ ಸಾರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಿವ್ಯ ಕಾವ್ಯ ಅದರ ನಿರ್ಮಾಣದಲ್ಲಿ ಕವಿಯಾಗಿರ್ತಕ್ಕಂಥ ದಾಸರ ಪ್ರಯತ್ನ ಏನಿಲ್ಲ ಹೀಗೆ ಅಪ್ರಯತ್ನವಾಗಿ ದಾಸರ ಮುಖದಿಂದ ಹೊರಗೆ ಬಂದಿರುವಂತಹ ಕಾವ್ಯದಲ್ಲಿ ದೋಷಗಳು ನುಸುಳೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂದರೆ ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದ ಅದರಂತೆ ನಾನು ನುಡಿದೆ ಅಂತ ತಿಳಿಸ್ತಾರೆ ಆದ್ದರಿಂದ ಅಪದ್ಧಗಳ ನೋಡದಲ್ಲಿ ಕಿವಿಗೊಟ್ಟ ಅಲಿ ಪುದು ಇಂಥದೇ ಅಲೌಕಿಕವಾಗಿರ್ತಕ್ಕಂಥ ಅನುಭವವನ್ನು ಕರಿ ಕವಿಯಾದ ನಾರಾಯಣಪ್ಪನು ಹೇಳ್ತಾನೆ ಪದದ ಪ್ರೌಢಿಯ ನವರಸಂಗಳ ಉರಿತವೆನೋ ಅಭಿದಾನ ಭಾವ ಬೆದಕಲಾಗದು ಬಲ್ಲ ಪ್ರೌಢರು ಮೀ ಕಥಾಂತರಕೆ ಇತ್ಯಾದಿಯೆಲ್ಲ ಕವಿ ನಾರಾಯಣಪ್ಪ ಹೇಳುವಂಥದ್ದು ಈ ಪ್ರಸಕ್ತ ಹರಿಕತಾಂಸಾರ ಕಾವ್ಯದಲ್ಲಿ ಪದಪ್ರೌಢಿಮೆ ರಸವಂತಿಕೆಗಳನ್ನು ಕೆದಕಿ ಕೆದರಿ ಅಬದ್ಧಗಳನ್ನು ದೋಷಗಳನ್ನು ಅರಸುವ ಪ್ರಯತ್ನವನ್ನು ಬುಧರು ಯಾರೂ ಮಾಡಿಕೊಡ್ದು ಇದು ಅಲ್ಲಿ ಹೇಗೆ ತುಳಸಿ ನೀರು ಶ್ರೇಷ್ಠ ಆ ರೀತಿಯಾಗಿರುವಂಥದ್ದು ಇದರಲ್ಲಿ ಬರಿ ಪದ್ಮನಾಭನ ಪರಮಾತ್ಮನ ಮಹಿಮೆ ಇದೆ ಧರ್ಮ ವಿಚಾರ ಇದೆ ಅದನ್ನು ಬಿಟ್ಟು ದೋಷವನ್ನು ಹುಡುಕ್ತಾ ಹೋದರೆ ಅವರು ಬುದರೆ ಅಲ್ಲ ಅಂತ ಇದು ಮಾತಿಗೆ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಒಳಹೊಕ್ಕು ನೋಡಿದರೆ ಈ ಕಾವ್ಯದಲ್ಲಿ ಬುಧರಿಗೂ ಏನೂ ದೋಷ ಕಾಣೋದಿಲ್ಲ ಬೇಕಾದರೆ ಹುಡುಕ್ ನೋಡಲಿ ಎಂಥ ಪಂಥಾಹ್ವಾನ ನೀಡುವಂಥ ಭಾವ ಇದೆ ವಾದಿರಾಜರು ಕೂಡ ಲಕ್ಷ್ಮೀ ಸಂತಾರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವೇದು ಅಂತ ಅದು ಇದು ಅಹಂಕಾರದಿಂದ ಹೇಳಿದ್ದಲ್ಲ ಶಿಷ್ಯರ ಮೇಲಿನ ಪ್ರೀತಿಯಿಂದ ಗುರು ತನ್ನ ಉಪದೇಶ ಅವಶ್ಯ ಗ್ರಾಹ್ಯ ಅಂತ ಉಪದೇಶವನ್ನು ನೀಡ್ತಾ ಇದ್ದಾರೆ ಈ ರೀತಿಯಾಗಿ ತಿಳ್ಕೋಬೇಕು ಹಾಗೆ ವಿನಯದಿಂದ ಹೇಳ್ತಾರೆ ಮಧ್ವಬಲ್ಲಭ ತಾನೇ ಹೃದಯದೊಳಿದು ನುಡಿದಂಧದಲ್ಲಿ ನುಡಿದೇನೋ ಅಪದ್ಧಗಳ ನೋಡದಲ್ಲಿ ಕಿವಿಗೊಟ್ಟ ಅಲಿಗುರು ಬೂದರು ಅಂತ ತಿಳಿಸ್ತಾರೆ